ಹದಿಮೂರು ಮಂತ್ರಾರ್ಥ ಅವಳು ಕಣ್ಣು ಮುಚ್ಚಿಕೊಂಡು ಅವಳು ಕಣ್ಣು ಮುಚ್ಚಿಕೊಂಡಿದ್ದರು ಮನಸ್ಸು ಕಣ್ಣು ತೆರೆದುಕೊಂಡು ಎಚ್ಚರವಾಗಿ ಅಭ್ಯಾಸ ಮಂತ್ರವನ್ನು ಹೇಳುತ್ತಿತ್ತು ಹಾಗೆಯೇ ತಾಯಿ ಮಕ್ಕಳು ಕೊಂಚ ಹೊತ್ತು ಇದ್ದರು ಒಲೆಯಲ್ಲಿದ್ದ ಬೆಂಕಿಯು ಅವರ ಸುಖಕ್ಕೆ ಚಾನೇಕೆ ಅಡ್ಡಿಯಾಗಬೇಕೆಂದು ನಿಶಬ್ದವಾಗಿ ಉರಿದು ಶಾಂತವಾಯಿತು ಆಗ ಹಠಾತ್ ತಾಯಿಯು ತಾನು ಅಡಿಗೆ ಒಲೆ ಮುಂದೆ ಕುಳಿತಿರುವುದು ನೆನಪಾಗಿ ತಟ್ಟ ನೆದ್ದಳು ಮಗನಿಗೆ ಎಚ್ಚರವಾಗದಂತೆ ಉಪಾಯವಾಗಿ ಒಲೆಯನ್ನು ಸರಿ ಅಷ್ಟರಲ್ಲಿ ಮಗುವು ಯಾಕಮ್ಮ ಮಂತ್ರ ನಿಲ್ಲಿಸಿಬಿಟ್ಟೆ ಎಂದನು ತಾಯಿಯು ನಗುತ್ತಾ ನಿಲ್ಲಿಸಲಿಲ್ಲಪ್ಪ ಮೆತ್ತಿಗೆ ಹೇಳುತ್ತಿದ್ದೇನೆ ನಿನಗೆ ಏನೋ ತೂಕಡಿಕೆ ಬಂದದ್ದಿತ್ತು ಎಂದರು ನಿಜ ಅಮ್ಮ ನೀನು ತೊಡೆಯ ಮೇಲೆ ಕುಳಿಸಿಕೊಂಡೆ ತೂಕಡಿಕೆ ಬಂದು ಬಿಟ್ಟಿತ್ತು ಈಗ ದೂರವಾಗಿ ಕುಳಿಸಿಕೊಳ್ಳುತ್ತೇನೆ ಮಂತ್ರವನ್ನು ಹೇಳು ತೂಕಡಿಕೆ ಬಂತು ಎಂದು ನೀನು ಸಂಕಟ ಪಡೆಯಬೇಕಾಗಿಲ್ಲ ನಿದ್ದೆಯಲ್ಲಿ ಕೇಳಿದುದು ಇನ್ನೂ ಚೆನ್ನಾಗಿ ಹಿಡಿಯುವಂತೆ ಹಿ ಹಿಡಿಯುವುದಂತೆ ಹಾಗಾದರೆ ನೀನು ನೀನು ಹೇಳುತ್ತಿರು ನಾನು ನಿದ್ದೆ ಹೋಗುತ್ತಿರುವೆನು ಇಷ್ಟು ದಿನವೂ ಹಾಗೆ ಆಗುತ್ತಿದ್ದಿದು ನೀನು ತೊಟ್ಟಿಲಿನಲ್ಲೋ ತೊಡೆಯ ಮೇಲೋ ನಿದ್ದೆ ಹೋಗುತ್ತಿದ್ದಾಗ ನಾನು ಮಂತ್ರಗಳನ್ನು ಹಿಡುತ್ತಲೇ ಇದ್ದೆ ಮಗುವು ತನಗೆ ಬೇಕಾಗಿದ್ದ ಏನೋ ಒಂದು ಸಿಕ್ಕಿದಂತೆ ಸಂತೋಷ ಪಡ್ತಾ ಹೇಳಿದರು ನೋಡಮ್ಮ ನೀನು ಮಂತ್ರ ಹೇಳಿದಾಗಲಿಲ್ಲ ಏನೋ ಎಲ್ಲೋ ಕೆಳಿದಾಗಿದೆಯಲ್ಲ ಎನ್ನುತ್ತಿದೆ ಎಲ್ಲಿ ಕೇಳಿದೆ ಕೇಳಿದೆ ಅನ್ನೋದೇ ಅನ್ನೋದು ತಿಳಿತು ಆಲಿಂಬರಿಗೆ ಅವನ ಪೂರ್ವಜನ್ಮ ವೃತ್ತಾಂತವನ್ನು ಅಥವಾ ತಾವು ನೋಡಿದ ದೃಶ್ಯ ಹಾಲಿಂಬಿರಿಗೆ ಅವನ ಪೂರ್ವಜನ್ಮ ವೃತ್ತಾಂತವನ್ನು ಅಥವಾ ತಾವು ನೋಡಿದ ದೃಶ್ಯ ಯಜ ಯಜಮಾನರಿಗಾದ ಕನಸು ಎಲ್ಲವನ್ನು ಅವರಿಗೆ ಹೇಳಬೇಕೆನ್ನಿಸಿದರು ಆದರೆ ಹೇಳುವುದೋ ಬಿಡುವುದು ಎಂದು ಯೋಚಿಸುತ್ತಾ ಆ ಮಗುವಿನ ಮುಖವನ್ನು ಹಾಗೆಯೇ ನೋಡಿದಳು ಬೇಡ ಈಗಲ್ಲ ಎನ್ನಿಸಿತು ಮಗುವು ತಾಯಿಯನ್ನು ತಾಯಿಯು ಹಾಗೆ ನೋಡುತ್ತಿರುವುದನ್ನು ನೋಡಿ ಅರ್ಥವಿಲ್ಲದೆ ನಗು ನಗುತ್ತಾ ಹಾಗೆ ನೋಡುತ್ತಿದ್ದೀಯೇ ಎಂದರು ತಾಯಿಯ ಪುತ್ರವಾತ್ಸಲ್ಯವು ತಾನೇ ತಾನಾಗಿ ಆ ಹಿಂದಿನದೆಲ್ಲವನ್ನು ಮರೆಸಲು ಅವನನ್ನು ಬಾಚಿ ಇನ್ನೊಮ್ಮೆಯ ತಗ್ಗಿ ತಬ್ಬಿಕೊಂಡು ಅಲ್ಲವೋ ನಿನಗಾಗಿರುವುದು ಇನ್ನು ಮೂರು ವರ್ಷ ಇಷ್ಟು ಮಾತನಾಡುತ್ತೀಯೇ ಎನ್ನಿಸಿತು ಎನ್ನಿಸಿ ಆಶ್ಚರ್ಯವಾಯಿತಪ್ಪ ಅದಕ್ಕಾಗಿ ಹಾಗೆ ನೋಡುತ್ತಿದ್ದೆ ಎಂದಳು ಮಗುವು ಹಾಗೋ ಎಂದು ಮತ್ತೆ ಎಲ್ಲಮ್ಮ ಇನ್ನೆರಡು ಮಂತ್ರಗಳ ಅರ್ಥವನ್ನು ಹೇಳಮ್ಮ ಮತ್ತೆ ಎಂದರು ತಾಯಿಯು ಒಂದು ಬೆಳಗ್ಗೆ ತಡೆ ಸರಿ ಮಾಡಿ ನಿನ್ನ ಕಡೆ ತಿರುಗುವುದು ಎಂದಳು ಮಗುವು ಅವಳು ಬೇಡವೆಂದತ್ತಿದ್ದರೂ ಕೇಳದೆ ತೊಡೆಯಿಂದ ಎಳೆದು ಹೋಗಿ ಕೊಂಚ ದೂರದಲ್ಲಿ ಗುರುವಿನ ಬಳಿ ಕುಳಿತುಕೊಳ್ಳುವ ಶಿಷ್ಯನಂತೆ ಗಂಭೀರವಾಗಿ ಅವಳ ಸಮಯವನ್ನು ಕಾಯ್ತಾ ಕುಳಿತಿತು ತಾಯು ಒಲೆಯನ್ನು ಉರಿ ಮಾಡಿ ಬೇಳೆ ಇನ್ನು ಬೇಯುತ್ತಿರುವುದನ್ನು ಕಂಡು ಮಗನ ಕಡೆ ತುಂಬಿದಳು ಭದ್ರಂ ಕರ್ಣೇ ಎನ್ನುವುದು ಎರಡನೇ ಮಂತ್ರ ಭದ್ರಂ ಕರ್ಣೇಭಿ ಶೃಣು ಯಾಮ ಭದ್ರಂ ಪಶ್ಯೇಮಕ್ಷಿ ಯಜ್ಜ್ರಾ ಸ್ಥಿರೈರಂಗೈ ಸುಷ್ಟು ವಾಂಸನೂ ವ್ಯಷೇಮ ದೇವಹಿತಂ ಯದಾಯುಹು ಎಂಬುದು ಅದರ ಪೂರ್ಣರೂಪ ಅರ್ಥವನ್ನು ಹೇಳಲೋ ಮಗುವಿನ ತಾಯಿ ಮಗುವು ತಾಯಿ ಮಗುವನ್ನೇ ನೋಡುತ್ತಾ ಏಕಾಗ್ರತೆಯಿಂದ ಕುಳಿತಿತ್ತು ಆ ಏಕಾಗ್ರತೆಯನ್ನು ಮಾತ್ರವೇ ಗಮನಿಸುವುದಾದರೆ ದೊಡ್ಡವರಿಗೂ ಸಾಧ್ಯವಿಲ್ಲದ ಏಕಾಗ್ರತೆ ಅದು ಅತ್ತಲಾಗಿ ಹತ್ತಲಾಗಿ ಅಲ್ಲಾಡದೆ ನಿಂತಿರುವ ಕಂಬವನ್ನಾದರೂ ಅನೇಕ ಗ್ರವ ಅನೇಕಾಗ್ರ ಎನ್ನಬಹುದು ಮಾತ್ರ ಆಗನ್ನುವಂತಿಲ್ಲ ತಾಯಿಯು ಅದನ್ನು ಕಂಡು ಆಶ್ಚರ್ಯಪಡುತ್ತಾ ಹೇಳಿದಳು ಕೇಳು ಎಜ್ಜಿ ನಿನಗಿಂತ ನಾನು ದೊಡ್ಡವಳು ಹೌದು ಅಲ್ಲವೋ ಹಾಗೆ ನಮಗಿಂತ ದೊಡ್ಡವರು ದೇವತೆಗಳು ಆದರೆ ಅವರು ಕಣ್ಣಿಗೆ ಕಾಣುವುದಿಲ್ಲ ಹಾಗೆಂದ ಅವರು ಇಲ್ಲದೇ ಇಲ್ಲ ಈ ಆ ದೇವತೆಗಳಿಗೆ ಮಾಡುವ ಪ್ರಾರ್ಥನೆ ಇದು ತಾಯಿಯು ಮಗನು ಏನಾದರೂ ಹೇಳಿ ಅನು ಎಂದು ಮಗನು ಅದನ್ನು ತಿಳಿದುಕೊಂಡು ಆಗಲೇ ಹೇಳಿದ್ದೀನಲ್ಲಮ್ಮ ನೀನು ಆಯಿತು ಎನ್ನುವವರೆಗೂ ನಾನು ಏನು ಹೇಳುವುದಿಲ್ಲ ಎಂದನು ತಾಯಿಯು ಹಾಗೆ ಆಗಲ್ಲಪ್ಪ ಎಂದು ಆಶ್ಚರ್ಯ ಕೊಡುತ್ತಾ ಹೇಳಿದರು ಆ ದೇವತೆಗಳನ್ನು ಕುರಿತು ಭಕ್ತನೇ ಭಕ್ತನು ಹೇಳ್ತಾನೆ ಎಲ್ಲ ಈ ನಾವು ಕಿವಿಂದ ಶುಭವಾದುದನ್ನೇ ಕೇಳೋಣ ಕಣ್ಣಿನಿಂದಲೂ ಶುಭವಾದುದನ್ನೇ ನೋಡೋಣ ನಾವು ಯಾವಾಗಲೂ ಯದ್ದದಲ್ಲಿರೋಣ ನಮ್ಮ ಅಂಗಗಳು ಗಟ್ಟಿಯಾಗಿರಲಿ ನಾವು ಬದುಕೊರೆಯುವವರಿಗೂ ದೇವತೆಗಳಿಗೆ ಹಿತವಾದದನ್ನೇ ಮಾಡೋಣ ಇದು ಮಂಥದ ಅರ್ಥ ಇನ್ನು ನೀನು ಹೇಳುವುದು ಕೇಳುವುದು ಹೇಳುವುದು ಎಲ್ಲ ಮಾಡು ಅಲ್ಲಮ್ಮ ದೇವತೆಗಳು ಕಣ್ಣಿಗೆ ಕಾಣುವುದಿಲ್ಲ ಅಂದೇ ಇದ್ದಾರೆ ಎಂದೆ ನಾನು ಈಗ ಮಗು ನನ್ನ ಬೆಂಕಿ ಮುಟ್ಟಬೇಡ ಅಂತೀಯೇ ಅದೇ ಅದೇ ನಾನು ನಿನ್ನಷ್ಟು ದೊಡ್ಡವನಾದಾಗ ಮುಟ್ಟಿದರೆ ಮುಟ್ಟಿಕೊಳ್ಳಲಿ ಅಂತೀಯೇ ಈಗ ನನಗೆ ಅಟ್ಟದ ಮೇಲೆ ಏನಿದೆಯೋ ಗೊತ್ತಿಲ್ಲ ಹತ್ತಿ ನೋಡಿದ ಮೇಲೆ ತಿಳಿಯುತ್ತೆ ಹಾಗೇನಮ್ಮ ಈಗ ನೀನು ಚಿಕ್ಕವನ್ನು ದೊಡ್ಡವನಾದ ಮೇಲೆ ಅವರನ್ನು ನೋಡಿದರೆ ನೋಡಿದರೆ ತಿಳಿಯುತ್ತೆ ಹಾಗೇನೇನಮ್ಮ ಈಗ ನೀನು ಚಿಕ್ಕವನ್ನು ದೊಡ್ಡವನಾದ ಮೇಲೆ ಅವರನ್ನು ನೋಡಬಹುದು ಅಂತ ಏನಮ್ಮ ನನ್ನ ಅರ್ಥ ಕೇಳಿದ ಮಾತು ಮುದ್ದಾಗಿತ್ತು ತಾಯಿಯ ಮನಸ್ಸು ಮುದ್ದಾಗಿದ್ದರು ದೊಡ್ಡವರ ಮಾತಿನಂತಿರುವ ಮಗನ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟಿತು ಆದರೂ ಅದರ ಅರ್ಥಕ್ಕಿಂತ ಅದರ ಮುದ್ದುತನು ಮುಖ್ಯ ಅದನ್ನೇ ಕಾಣುತ್ತಾ ಅರ್ಥವನ್ನು ಬಿಟ್ಟು ಮಗುವಿಗೆ ಉತ್ತರವನ್ನೂ ಹೇಳಿತು ನೋಡಪ್ಪ ನೀನು ದೇವತೆಗಳ ಮಾತು ಕೇಳಿದೀಯ ನಾನು ಅವರ ಜೊತೆಯಲ್ಲಿ ಅಗ್ನಿ ಯಾಗಗಳಿಗೆ ಹೋಗಿದ್ದೇನೆಲ್ಲ ಒಂದೊಂದು ಸಲ ದೇವತೆಗಳು ಬಂದು ಆಹುತಿಯನ್ನು ತೆಗೆದುಕೊಳ್ಳುವುದನ್ನು ನೋಡಿದ್ದೇನೆ ಆದರೆ ಅದು ದಿನದಿನವೂ ನಡೆಯುವುದಿಲ್ಲ ಅಲ್ಲದೆ ಇನ್ನೊಂದು ಇನ್ನೊಂದು ನೋಡು ನಮ್ಮ ಅಗ್ನಿಮಂದಿರದಲ್ಲಿ ನೋಡು ಯಾರೋ ಹಿರಿಯರು ಕೂತಿರುವ ಹಾಗೆ ಇರುತ್ತದೆ ಯಾರು ಎಂದು ನೋಡಿದರೆ ಈ ಕಣ್ಣಿಗೆ ಯಾರೂ ಕಾಣಿಸುವುದಿಲ್ಲ ಹೀಗಿರುವಾಗ ದೇವತೆಗಳು ಉಂಟು ಎನ್ನಬೇಕೋ ಬೇಡವೋ ನೀನು ಹೇಳಿದರೆ ಅಗ್ನಿಮಂದಿರದ್ದು ನಿಜ ನನಗೂ ಅನ್ನಿಸುತ್ತದೆ ಅದರ ಆದರೆ ಇನ್ನೊಂದು ಹೇಳಿದಿಲ್ಲ ಅದು ನನಗೆ ತಿಳಿಯದು ನೋಡ ಮಗು ಇನ್ನೆರಡು ದಿನ ಕಳೆಯಲಿ ನೀನು ಕೊಂಚ ದೊಡ್ಡವನ್ನಾಗುತ್ತಲೇ ಅವರನ್ನು ಕೇಳು ಅವರು ಎಲ್ಲವನ್ನೂ ಹೇಳುವರು ಹಾಗೆ ಹಾಗಾದ ಈಗ ನಾನು ಬಾಯಿ ಮುಚ್ಚಿಕೊಂಡು ನೀನು ಹೇಳಿದ್ದನ್ನೆಲ್ಲ ಕೇಳಿದೆ ಹಾಗೆ ಇನ್ನು ಅಷ್ಟು ದಿನ ಬಾಯಿ ಮುಚ್ಚಿಕೊಂಡು ಇರ್ತೇನೆ ಆಮೇಲೆ ಅಪ್ಪನನ್ನು ಕೇಳ್ತೇನೆ ಸರಿಯೇ ಈಗ ನೀನು ಹೇಳಿದುದು ಏನು ಶುಭವಾದುದನ್ನು ಕೇಳೋಣ ಶುಭವಾದುದನ್ನು ನೋಡೋಣ ಯಜ್ಞದಲ್ಲಿರೋಣ ಗಟ್ಟಿಯಾಗಿರೋಣ ದೇವತೆಗಳ ಹಿತವನ್ನೇ ಮಾಡೋಣ ಸರಿಯಮ್ಮ ಸರಿಯಪ್ಪ ನನಗೇಕು ನನಗೇ ಕೈ ಇದು ಸರಿಯಾಗಿ ಗೊತ್ತಾಗಲಿಲ್ಲ ಆದರೆ ನೀನು ಹೇಳಿದೆ ದೊಡ್ಡವನಾದ ಮೇಲೆ ತಿಳಿಯುತ್ತೆ ಅಂತ ಅದುವರೆಗೂ ನೀನು ಏನು ಮಾಡುವಂದರೆ ಅದನ್ನು ಮಾಡುವುದು ಮುಂದಕ್ಕೆ ಹೇಳಮ್ಮ ಮೂರನೇ ಮೂರನೆಯ ಮಂತ್ರ ಇದು ಅನ್ಯ ಶ್ರೇಯ ಎಂಬುದು ಅನ್ಯ ಶ್ರೇಯ ಅನ್ಯದುವ ಪ್ರೇಯ ತೇ ಉಭ ತೇ ಉಭೇ ನಾನಾರ್ಥೆ ಪುರುಷ ಸೀನೀತ ತ್ರಯೋ ತ್ರಯಶ್ರೇಯ ಅವಧಾನಸ ಸಾಧು ಬಹತಿ ಹೀಯತೆ ಅರ್ಥಾತ್ ಯ ಪ್ರೇಯ ಉಣೀತೆ ನೋಡಮ್ಮ ನನಗೆ ಈ ಮಂತ್ರ ಹೇಳಬೇಕು ಅನ್ನಿಸುತ್ತೆ ಹೇಳಬಹುದೇನಮ್ಮ ಅದಕ್ಕೂ ತಡೆದರೆ ಒಳ್ಳೇದಪ್ಪ ಹಾಗೆ ಆಗಲಿ ಹೇಳಬೇಕು ಅನ್ನಿಸಿದಾಗ ನಿನ್ನ ಬಳಿ ಬರ್ತೇನೆ ನೀನು ಹೇಳಿಬಿಡು ಆಗಬಹುದೋ ಇಲ್ಲವೋ ಸರಿ ಮುಂದೆ ಅರ್ಥ ಹೇಳು ಶ್ರೇಯಸ್ಸು ಪ್ರೇಯಸ್ಸು ಎರಡು ಎಂದು ಎರಡು ಅದೇ ಬೇರೆ ಇದೇ ಬೇರೆ ಅದರ ಗುರಿಯೇ ಒಂದು ಇದರ ಗುರಿಯೇ ಒಂದು ಎರಡು ಮನುಷ್ಯವನ್ನು ಮನುಷ್ಯನನ್ನು ಕಟ್ಟುತ್ತವೆ ಶ್ರೇಯಸ್ಸನ್ನು ಹಿಡಿದವನಿಗೆ ಒಳ್ಳೆಯದು ಆಗುತ್ತದೆ ಪ್ರೇಯಸಬೇಕು ಎಂದರೆ ಗುರಿಯನ್ನು ತಳೆದು ಹಾದಿ ತಪ್ಪುತ್ತಾನೆ ಮಗನು ಅದನ್ನು ಕೇಳಿ ಗಂಭೀರನಾದನು ಕಣ್ಣು ರೆಪ್ಪೆ ಹೊಡೆಯಲಿಲ್ಲ ಏನೋ ಧ್ಯಾನಿಸುವಂತಿದ್ದನು ಮುಖಮುದ್ರೆಯು ದೇಹದ ಭಾವಭಾವವು ಏನೋ ಪ್ರೌಢ ಪ್ರಭಾವದಂತಿತ್ತು ಈಗ ಅವನನ್ನು ನೋಡಿದರೆ ಯಾವನೋ ಒಗೆದವನು ಚೆನ್ನಾಗಿ ತಪಸ್ಸು ಮಾಡಿದವನು ಯಾವುದೋ ಮಹಾವಾಕ್ಯದ ಮಹಾವಾಕ್ಯದ ಅನುಸಂಧಾನದಲ್ಲಿರುದಂತೆ ಕೋರುತ್ತಿತ್ತು ಮಹಾವಾಕ್ಯವೆಂದರೆ ಬ್ರಹ್ಮವನ್ನು ಬೋಧಿಸುವ ಬೋಧಿಸುವ ವಾಕ್ಯ ಅದನ್ನು ಕಂಡು ಆಲಿಂಬಿನಿಯು ಮತ್ತೆ ಆಶ್ಚರ್ಯ ಮಗುನೊಡಾದವು ಮಿಕ್ಕವರೆಲ್ಲ ಗಜ್ಜುಗ ಗೋಲುಗಳನ್ನು ಇಟ್ಟುಕೊಂಡು ಆಡುವ ಕಾಲ ಅದರಲ್ಲಿ ಈ ಮಗುವು ಮಂತ್ರಾರ್ಥವನ್ನು ಕೇಳುತ್ತಾನೆ ಕೇಳಿ ಇದನ್ನು ಮಥನ ಮಾಡುವುದಕ್ಕೆ ಯತ್ನಿಸುತ್ತಾನೆ ಇದೇನು ಇವನ ಲೋಕವಿಲಕ್ಷಣ ನಡೆದೆಯೇ ಎಂದು ಅವಳಿಗೆ ಆಶ್ಚರ್ಯವೋ ಏನಾದರೂ ಆಗಲಿ ಗಂಡನನ್ನು ಇದನ್ನು ಗಂಡನಿಗೆ ಇದನ್ನು ಹೇಳಬೇಕು ಎಂದುಕೊಂಡವು ತಾಯಿಯು ಮಗನ ಸಮಾದಿಗೆ ಭಂಗ ತರಲಿಲ್ಲ ಸದ್ದಾಗದಂತೆ ಎದ್ದು ಓಡಾಡುತ್ತಾ ಅಡುಗೆಯನ್ನು ನೋಡಿಕೊಂಡಳು ಮುಂಚೆ ಒತ್ತಾದ ಮೇಲೆ ಏನೋ ಭಾರವನ್ನು ಹೊತ್ತಿದ್ದೋ ಹೊತ್ತಿದವನು ಅದನ್ನು ಇಳಿಸಿ ಹುಸ್ಸಪ್ಪ ಎನ್ನುವಂತೆ ಮಗನು ನಿಟ್ಟಿಸಿರು ಬಿಟ್ಟು ಅಮ್ಮ ನನಗೇನು ಶ್ರೇಯಸ್ಸು ಬೇಕು ಅನಿಸುತ್ತೆ ಆದರೆ ಶ್ರೇಯಸ್ಸು ಅಂದರೇನು ಪ್ರೇಯಸ್ಸು ಅಂದರೇನೋ ಅದೇ ಗೊತ್ತಿಲ್ಲ ಅದನ್ನು ನೀನೇ ಗೊತ್ತು ಮಾಡಿ ಗೊತ್ತು ಮಾಡಿ ನನಗೆ ಹೇಳು ನಾನು ಏನಿದ್ದರೂ ನೀನು ಹೇಳುವವರೆಗೂ ನಿನ್ನ ಮಾತಿನಂತೆ ನಡೆಯುವುದು ಅಷ್ಟೇ